ಕಲಿಗೆ ತಮಸ್ಸು ಬ್ರಹ್ಮಾದಿಗಳಿಗೆ ಮುಕ್ತಿ ಅಂತ ಈ ಪದದಲ್ಲಿ ತಿಳಿಸ್ತಾರೆ ಕೋಪದಿ ನಿರಯ ಅಂದಾಖ್ಯಕೋಪದಿ ವೃತ್ಯರಿಂದೊಡಗೂಡಿ ಪುನರಾವೃತ್ತಿ ವರ್ಜಿತ ಲೋಕ ಐದುವ ಕಲಿಯುದ್ವೇಷದಲ್ಲಿ ಸತ್ಯ ಲೋಕಾಧಿಪ ಚತುರ್ಮುಖ ತತ್ವದೇವರ್ಕಳ ಸಹಿತ ನಿಜ ಮುಕ್ತಿ ಐದುವ ಹರಿಪದಾಬ್ಜವ ಭಜಿಸಿ ಭಕೃತಿಯಲಿ ನಿತ್ಯ ನಿರಯ ಶಾಶ್ವತ ದುಃಖ ಅದು ಯಾರಿಗೆ ದೈತ್ಯರಿಗೆ ತ್ರಿವಿಧ ಜೀವರಾಶಿಗಳಿಗೂ ಲಿಂಗದೇಹ ಭಂಗ ಅನ್ನೋದಿದೆ ಸಾತ್ವಿಕರಿಗೆ ವಿರ್ಜಾ ನದಿ ಸ್ಥಾನದಿಂದ ಲಿಂಗದೇಹ ಭಂಗ ರಾಜಸರಿಗೆ ವಾಯುದೇವರ ಹೂಂಕಾರದಿಂದ ಲಿಂಗದೇಹ ಭಂಗ ತಾಮಸರಿಗೆ ವಾಯುದೇವರ ಗದಾಪ್ರಹಾರದಿಂದ ಲಿಂಗದೇಹ ಅನ್ನೋದು ಭಂಗ ಕಲಿ ಪುನರಾವೃತ್ತಿರಾಹಿತ್ಯವಾಗಿರ್ತಕ್ಕಂಥ ತಮಸ್ಸನ್ನು ಹೊಂದುತ್ತಾನೆ ಅನ್ನೋದಕ್ಕೆ ಅನೇಕ ಪ್ರಮಾಣಗಳನ್ನು ಶಾಸ್ತ್ರ ತಿಳಿಸ್ತಾ ಇದೆ ಕಲಿಯ ಜೊತೆಗೆ ತಮೋಯೋಗ್ಯರೆಲ್ಲರೂ ಕೂಡ ತಮ್ಮ ತಮ್ಮ ಅಧೋಗತಿಯನ್ನು ಹೊಂದುತ್ತಾರೆ ಅದು ಕೂಡ ಅಂದಂಥ ಮಸ್ಸು ಪುನರಾವೃತ್ತಿ ರಾಹಿತ್ಯ ಮೋಕ್ಷದಲ್ಲಿ ಪುನರಾವೃತ್ತಿ ರಾಹಿತ್ಯ ಮತ್ತು ಶಾಶ್ವತ ತಮಸ್ಸಿನಲ್ಲಿ ಪುನರಾವೃತ್ತಿ ರಾಹಿತ್ಯ ಮತ್ತು ಶಾಶ್ವತವಾದ ದುಃಖ ಅದನ್ನು ದೈತ್ಯರು ಹೊಂದುತ್ತಾರೆ ಮತ್ತು ಭೂಮಿಯಲ್ಲಿ ತಿರುಗಿ ಹುಟ್ಟಿ ಬರೋದಿಲ್ಲ ಆದರೆ ಅವರ ಗಣಗಳಲ್ಲಿರ್ತಕ್ಕಂಥ ಅವರ ಹೆಸರಿನವರೇ ಆದ ಬೇರೆ ಹಸುರರು ಭೂಮಿಯಲ್ಲಿ ತಮ್ಮ ಕರ್ಮಾನುಸಾರ ಮತ್ತೆ ಹುಡ್ತಾರೆ ಆಯಾ ತಾಮಸ ಕರ್ಮಗಳನ್ನು ಮಾಡ್ತಾನೇ ಇರ್ತಾರೆ ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಅಂತ ಪುರಾಣ ವೈಷ್ಣವ ಖಂಡದಲ್ಲಿ ತಿಳಿಸ್ತಾರೆ ಸತ್ಯಲೋಕಾಧಿಪ ಚತುರ್ಮುಖ ತತ್ವದೇವತೆಗಳ ಸಹಿತ ಅಲ್ಲಿ ದೈತ್ಯ ಕಲಿ ಮೊದಲಾದವನು ತನ್ನೆಲ್ಲ ವೃತ್ತಿಯರ ಜೊತೆಗೆ ಹೋಗಿ ಅಂದಂಥ ಮಸಾನ ಹಾಗೆ ಚತುರ್ಮುಖ ಬ್ರಹ್ಮ ತತ್ವಾಭಿಮಾನಿ ದೇವತೆಗಳ ಸಹಿತವಾಗಿ ನಿಜ ಮುಕ್ತಿಯನ್ನು ಶಾಶ್ವತ ಸುಖ ಪುನರಾವೃತ್ತಿ ರಾಹಿತ್ಯ ಮುಕ್ಷದ ಲಕ್ಷಣ ಇದು ಹೇಗೆ ಸಾಧ್ಯ ಆಯಿತು ಅಂದರೆ ಹರಿಪದಾಬ್ ಜವ ಭಜಿಸಿ ಭಕ್ತಿಯಲ್ಲಿ ಪರಮಾತ್ಮನ ವಿಶೇಷವಾಗಿ ಜ್ಞಾನಭಕ್ತಿ ಪುರಸ್ಸರವಾಗಿ ಸ್ತೋತ್ರ ಮಾಡಿದ್ರಿಂದ ಈ ರೀತಿ ಆಯಿತು ಸಾತ್ವಿಕರ ಸುಖದ ಅಭಿವೃದ್ಧಿಗಾಗಿಯೇ ಭಗವಂತ ತಾಮಸರಿಗೆ ದುಃಖವನ್ನು ಕೊಡ್ತಾನೆ ಈ ದೈತ್ಯರಿಗೆ ಅಥವಾ ಹಸುರರಿಗೆ ದುಷ್ಟರಿಗೆ ಎಷ್ಟು ದುಃಖ ಆಗುತ್ತೋ ಅಷ್ಟು ದೇವತೆಗಳಿಗೆ ಸುಖ ಅನ್ನೋದಾಗತ್ತೆ ಅಂತ ಒಂದು ನಿಯಮ ಅದರಲ್ಲೂ ತಾರತಮ್ಯ ಪ್ರಕಾರವಾಗಿ ಬ್ರಹ್ಮನಿಗೆ ಅತ್ಯಧಿಕ ಸುಖ ಯಾಕೆ ಅಂದರೆ ಕತ್ತಲು ಎಷ್ಟೆಷ್ಟು ಕರಗತ್ತೋ ಅಷ್ಟು ಬೆಳಕು ಅನ್ನೋದು ಹೆಚ್ಚಾಗತ್ತೆ ಹೀಗಾಗಿ ಎಲ್ಲರಿಗಿಂತ ಹೆಚ್ಚು ಪೀಡೆ ಅಥವಾ ದುಃಖ ಅನ್ನೋದು ಕಲಿಗೆ ಬ್ರಹ್ಮನಿಗೆ ಎಲ್ಲರಿಗಿಂತ ಹೆಚ್ಚು ಸುಖ ಆದ್ದರಿಂದನೇ ಭಗವಂತನ ಎಲ್ಲ ಕಾರ್ಯಗಳು ಸಜ್ಜನರ ಸುಖರೂಪವಾಗಿರ್ತಕ್ಕಂಥ ರಕ್ಷಣೆಯ ಉದ್ದೇಶವೇ ಆಗಿರುತ್ತೆ ಅಂತ ಭಾಗವತ ತಾತ್ಪರ್ಯಾದಿಗಳಲ್ಲಿ ತಿಳಿಸ್ತಾರೆ ದುಷ್ಟ ದೈತ್ಯರಿಗೆ ತಮಸ್ಸಿನಲ್ಲಿ ಎಷ್ಟು ದುಃಖ ಆಗತ್ತೋ ಅಷ್ಟು ಸುಖ ದೇವತೆಗಳಿಗೆ ಮುಕ್ತಿಯಲ್ಲಿ ಸಿಗತ್ತೆ ಆದ್ದರಿಂದ ನಿಜ ಮುಕ್ತಿಯನ್ನು ಸೂರ್ಯರೊಂದಿಗೆ ಬ್ರಹ್ಮದೇವರು ಪ್ರವೇಶ ಮಾಡ್ತಾರೆ ಭಕ್ತಿಯಿಂದ ಹರಿಪಾದವನ್ನು ಭಜನೆ ಮಾಡಿದ್ರಿಂದ ಸಿಗುವಂತಹ ಉತ್ಕೃಷ್ಟವಾದ ಫಲ ಅದು ಈ ಇದೆ ಹೀಗೆ ದ್ವಿತೀಜ ಅಂದರೆ ದೈತ್ಯರಿಗೆ ದೇವರ್ ಕಳಿಗೆ ನಲವತ್ತೈದು ಸ್ವತಂತ್ರ ಭಾಗಗಳನ್ನು ಕೊಟ್ಟು ವಿಶಿಷ್ಟವಾಗಿರ್ತಕ್ಕಂಥ ದುಃಖ ಸುಖಗಳನ್ನು ನೀಡ್ತಾನೆ ರಾಜಸರಿಗೆ ಮಾತ್ರ ಹತ್ತೇ ಅಂಶವನ್ನು ಕೊಟ್ಟು ಅಲ್ಪವಾಗಿರ್ತಕ್ಕಂಥ ಉಣ್ಣುವ ಸುಖ ಸಾಯುವ ದುಃಖಗಳನ್ನು ಮಾತ್ರ ಕೊಡ್ತಾನೆ ಇರುವೆ ಸೊಳ್ಳೆಗಳ ಹಿಂದೆ ಹೇಗೆ ಪಿಪಿಲ ಮಶಕಾದಿಗಳಿ ಗೀವ ಅಂತ ಹೇಳಿದ್ರು ಆ ರೀತಿಯಾಗಿ ಅಂತೇಳಿ ಹೀಗೆ ಅವರವರ ಸ್ವರೂಪಕ್ಕೆ ತಕ್ಕಂತೆ ಗತಿಯನ್ನು ಕೊಡ್ತಾನೆ ಈ ತ್ರಿವಿಧ ಜೀವರ ಸ್ವರೂಪ ಹೇಗಿದೆ ಅಂದರೆ ಸುಖ ದುಃಖ ರೂಪರು ಮಧ್ಯಮ ಜೀವರು ಸುಖ ಮಾತ್ರ ರೂಪರು ಉತ್ತಮರು ಸುಖ ಹೀನ ದುಃಖ ರೂಪರು ಅಧಮ ಜೀವರು ವಿಕೃತಿ ಇಲ್ಲಿದ್ದಕ್ಕೆ ಎಂದೆಂದು ಯಾವತ್ತೂ ಇದರೊಳಗೆ ವ್ಯತ್ಯಾಸ ಇಲ್ಲ ರಾಜಸ ಜೀವರು ಅಥವಾ ಮಿಶ್ರ ಜೀವರು ಸುಖ ದುಃಖ ಮಿಶ್ರ ಸ್ವರೂಪರಾಗಿರ್ತಾರೆ ಅದಕ್ಕೆ ಮಧ್ಯಮ ಜೀವರು ಅಂತ ಕರೆಸ್ಕೋತಾರೆ ಸುಖ ಮಾತ್ರ ಸ್ವರೂಪವಾಗಿರ್ತಕ್ಕಂಥವ್ರು ಯಾರು ಸಾತ್ವಿಕ ಜೀವರು ಅವರೇ ಉತ್ತಮ ಜೀವರು ಅಂತ ಕರೆಸ್ಕೊಳ್ಳೋದು ಸುಖ ಇಲ್ಲದೆ ಕೇವಲ ದುಃಖ ಸ್ವರೂಪವನ್ನು ಹೊಂದಿರೋರು ತಾಮಸ ಜೀವರು ಅಧಮರು ಈ ವ್ಯವಸ್ಥೆಯಲ್ಲಿ ಎಂದೂ ವ್ಯತ್ಯಾಸ ಅನ್ನೋದು ಆಗೋದಿಲ್ಲ ಹಾಗಾದ್ರೆ ನಿತ್ಯ ಸಂಸಾರ ಅಂದರೆ ಏನು ಅಂದರೆ ಸುಖ ದುಃಖ ಮಿಶ್ರಣ ರೂಪವಾಗಿದ್ದೇ ನಿತ್ಯ ಸಂಸಾರ ಕೈವಲ್ಯ ಅಥವಾ ಮೋಕ್ಷ ಅಂದರೆ ಉತ್ತಮರಿಗೆ ಅಭಿವ್ಯಕ್ತವಾಗುವಂತಹ ಸ್ವರೂಪಭೂತವಾದ ನಿತ್ಯ ಸುಖ ಅಥವಾ ಶಾಶ್ವತ ಸುಖ ಪ್ರಾಪ್ತಿ ಅದೇ ರೀತಿಯಾಗಿ ಅಧಮರಿಗೆ ಅಭಿವ್ಯಕ್ತವಾಗುವಂತಹ ಸ್ವರೂಪ ದುಃಖ ನಿತ್ಯ ದುಃಖ ಮಾತ್ರ ಈ ನ್ಯಾಯದಿಂದ ಮನುಷ್ಯರಿಗೆ ಸ್ವರೂಪಭೂತ ಸುಖ ದುಃಖ ಅನ್ನೋದು ನಿತ್ಯವಾಗಿರುತ್ತೆ ಇದೇ ನಿತ್ಯ ಸಂಸಾರ ಇದೇ ಇದು ಅಭಿವ್ಯಕ್ತ ಆಗೋದೇ ಕೈವಲ್ಯ ಅಂತ ತಿಳಿಸ್ತಾರೆ ಈಗಿರೋ ಸಂಸಾರನೇ ನಿತ್ಯ ಸಂಸಾರಿಗಳಿಗೆ ನಿತ್ಯ ಅಂತ ಹೇಳೋದಾದರೆ ನಿರ್ಣಯದಲ್ಲಿ ಸುಖ ದುಃಖ ಮಧ್ಯ ಸಂಪ್ರಾಪ್ತೆಯೇ ಅಥವಾ ಸ್ವಭಾವ ಸಂಭೂತೆಯೇ ಅನ್ನುವ ಕೈವಲ್ಯ ಪ್ರಾಪ್ತಿಗೆ ಏನರ್ಥ ಅಂತ ಅಲ್ಲಿ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಹೇಳ್ತಾರೆ ಲಿಂಗ ದೇಹ ಅನ್ನೋ ಪ್ರಾಕೃತ ದೇಹದ ಸಂಘದಿಂದ ಎಲ್ಲ ಸಂಸಾರಿಗಳಿಗೂ ಸಂಸಾರದಲ್ಲಿ ಸುಖ ದುಃಖ ಅನ್ನೋದು ಇದ್ದೇ ಇದೆ ಇದೆಲ್ಲ ಲಿಂಗ ದೇಹದ ಸಂಬಂಧದಿಂದ ಆಗಿರೋದು ಆದ್ದರಿಂದ ಈ ಲಿಂಗ ದೇಹದ ಭಂಗ ನಿತ್ಯ ಸಂಸಾರಕ್ಕೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ನಮಗೆ ತೋರುತ್ತೆ ಲಿಂಗದೇಹ ಎಂಬ ಪ್ರಾಕೃತ ದೇಹದ ಸಂಘದಿಂದ ಸಂಸಾರದಲ್ಲಿ ಕಂಗೊಳಿಸುವುದು ಗಡ ಈ ಲಿಂಗ ದೇಹದ ಭಂಗ ಇಲ್ಲೆಂದು ತೋರುವುದು ಆದ್ದರಿಂದ ಮೇಲ್ನೋಟಕ್ಕೆ ಏನನ್ಸುತ್ತೆ ನಿತ್ಯ ಸಂಸಾರಿಗಳಿಗೆ ಅಥವಾ ರಾಜಸರಿಗೆ ಲಿಂಗದೇಹ ಬಂಗ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಕಾಣುತ್ತೆ ಈ ಲಿಂಗ ದೇಹದಿಂದ ಕೇವಲ ಸುಖವೂ ಇಲ್ಲ ಕೇವಲ ದುಃಖ ಮಾತ್ರ ಅಂತ ಇಲ್ಲ ಕೇವಲ ದುಃಖವೂ ಇಲ್ಲ ಲಿಂಗ ದೇಹದಿಂದ ಸುಖ ದುಃಖಗಳೆರಡೂ ಜೊತೆಯಾಗಿ ಮಿಶ್ರಣವಾಗೇ ಬರುತ್ತೆ ನಿತ್ಯ ಸಂಸಾರಿಗಳಿಗೆ ಸದಾ ಸುಖ ದುಃಖಗಳು ಜೊತೆ ಜೊತೆಯಾಗಿ ಬರುತ್ತೆ ಅಂದಮೇಲೆ ಲಿಂಗ ದೇಹ ಅನ್ನೋದು ಸದಾ ಇರುತ್ತೆ ಲಿಂಗಭಂಗನೇ ಅವ್ರಿಗಿಲ್ವಾ ಅಂತ ಈ ರೀತಿಯಾಗೋ ಕಲ್ಪನೆಗೆ ಅವಕಾಶ ಇದೆ ರಾಜಸರಿಗೂ ನಿತ್ ಲಿಂಗದೇಹ ಅನ್ನೋದು ಬಂಗ ಇದ್ದೇ ಇದೆ ಶಾಸ್ತ್ರ ಅದನ್ನೇ ಹೇಳ್ತಾ ಇದೆ ನಿತ್ಯ ಸಂಸಾರಿಗಳಿಗೂ ಅಥವಾ ರಾಜಸರಿಗೂ ಲಿಂಗದೇಹ ಭಂಗ ಅನ್ನೋದಿದೆ ಸಂಸಾರದಲ್ಲಿ ಈಗ ಅನುಭವ ಗೋಚರವಾಗುವಂತಹ ಸುಖ ದುಃಖಗಳು ಲಿಂಗದೇಹ ಪ್ರಯುಕ್ತವಾಗಿ ಬಾಹ್ಯವಾದ ಅಂತಃಕರಣ ಪರಿಣಾಮ ರೂಪವಾಗಿತ್ತು ತ್ರಿವಿಧ ಜೀವರಿಗೂ ಇದು ಸಮಾನವಾಗಿ ಇರತ್ತೆ ಈ ಸುಖ ದುಃಖಗಳು ಪ್ರತಿಯೊಬ್ಬರಿಗೂ ಅವರವರ ಯೋಗ್ಯತೆಯಂತೆ ಪೂರ್ವ ಕರ್ಮದಿಂದ ಸಂಪಾದನೆ ಆಗಿರುವಂಥದ್ದು ಅನಿತ್ಯವಾದದ್ದು ಆದ್ದರಿಂದ ಇದು ಯಾರಿಗೂ ನಿತ್ಯ ಆಗಿರೋದಿಲ್ಲ ಮೋಕ್ಷದಲ್ಲಿ ಅನುಭವ ಸುಖ ದುಃಖ ಎರಡೂ ಕೂಡಿ ಹೋದೇ ಸಂಸಾರ ಎಂದು ಸಕಲ ಬುಧರಿಗೂ ಸಮ್ಮತವು ಸಂಸಾರ ಅಂದರೆ ಸುಖ ದುಃಖ ಮಿಶ್ರ ಅನುಭವ ಅನ್ನೋದು ಎಲ್ಲರಿಗೂ ಕೂಡ ಸಮ್ಮತ ಒಪ್ಪಿಗೆ ಇದೆ ಈ ವಿಚಾರದಲ್ಲಿ ಲಿಂಗದೇಹ ಭಂಗ ಆದಮೇಲೆ ಸ್ವರೂಪಭೂತವಾಗಿರ್ತಕ್ಕಂಥ ಸುಖ ದುಃಖಗಳ ಅನುಭವ ರೂಪವಾದ ಸಂಸಾರ ನಿತ್ಯ ಸಂಸಾರಿಗಳಿಗೆ ಅಭಿವ್ಯಕ್ತಿ ಅದಕ್ಕೆ ಎಂದೂ ನಾಶ ಇಲ್ಲದೆ ಇದ್ದಿದ್ದರಿಂದ ಅದು ನಿತ್ಯ ಸಂಸಾರ ಅಂತ ಕರೆಸ್ಕೊಳತ್ತೆ ಮುಕ್ತಿಯೋಗ್ಯರಿಗೆ ಮತ್ತು ತಮೋಯೋಗ್ಯರಿಗೆ ಹೇಗೋ ಹಾಗೆ ನಿತ್ಯ ಸಂಸಾರಿಗಳಿಗೂ ಸ್ವರೂಪ ಅಭಿವ್ಯಕ್ತಿ ಅನ್ನೋದು ಇದ್ದೇ ಇದೆ ಆದ್ದರಿಂದ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ದಂಗೆ ತ್ರಿವಿಧ ಜೀವರಿಗೂ ತನುಪೃತ್ ಸ್ವಭಾವ ಸಂಪ್ರಾಪ್ತಿ ಎಂದು ಹೇಳಿದರು ಇದನ್ನು ನಿತ್ಯ ಸಂಸಾರಿಗಳಿಗೆ ಈಗೇ ಇರುವ ಅಂತಃಕರಣಜನ್ಯ ಸುಖ ದುಃಖಗಳೇ ಸದಾ ಇರುತ್ತೆ ಅಂತ ಹೇಳಬೇಕಾಗಿತ್ತು ಅದು ಸಾಧ್ಯ ಇಲ್ಲ ಅಸಾಧ್ಯ ಆ ಸುಖ ದುಃಖಗಳು ಔಪಾಧಿಕ ಅನಿತ್ಯ ಅದು ಲಿಂಗದೇಹದ ಉಪಾಧಿ ನಿಮಿತ್ತ ಬಂದಿರುವಂಥದ್ದು ಅದರಿಂದ ಅನಿತ್ಯ ಆದ್ದರಿಂದ ಸ್ವಭಾವ ಸಂಪ್ರಾಪ್ತಿಯನ್ನು ಬಿಲ್ಲದೆ ಇದ್ದಂಗೆ ಆಗತ್ತೆ ಇದನ್ನು ಜ್ಞಾನಿಗಳೆಲ್ಲ ವಿಚಾರ ಮಾಡಿ ಹೇಳ್ತಾರೆ ಸ್ವಭಾವ ಸಂಪ್ರಾಪ್ತಿಯನ್ನು ಫಲ ಸಿಗಬೇಕಾದ್ರೆ ಸಾಧನೆ ಪೂರ್ತಿಯಾಗಿ ಕೊನೆಯಲ್ಲಿ ನಿತ್ಯ ಸಂಸಾರಗಳೂ ಸೇರಿದಂತೆ ತ್ರಿವಿಧ ಜೀವರಿಗೂ ಕೂಡ ಲಿಂಗದೇಹ ಭಂಗ ಅನ್ನೋದು ಆಗಲೇಬೇಕು ತ್ರಿವಿಧ ಜೀವರಾಶಿಗಳು ಅಂದರೆ ಉತ್ತಮ ಮಧ್ಯಮ ಅದಮ ಆ ಮೂರು ಜೀವರಿಗೆ ಪ್ರಪ್ರತ್ಯೇಕ ಸಾಧನೆ ಆ ಸಾಧನೆಗೆ ತಕ್ಕಂತೆ ಫಲವು ಕೂಡ ಪ್ರತ್ಪ್ರತ್ಯವಾಗಿ ಸಿಗಲೇಬೇಕು ಒಂದು ವೇಳೆ ಮಧ್ಯಮ ಜೀವರು ಅಥವಾ ರಾಜಸರಿಗೆ ಸಿಗದೇ ಇದ್ದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂಥ ಕೃತಹಾನಿಯನ್ನು ದೋಷ ಬರದೇ ಇರೋದಕ್ಕೆ ಸಾಧ್ಯ ಇಲ್ಲ ಶಾಸ್ತ್ರದಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ದೋಷಗಳನ್ನು ಹೇಳ್ತಾರೆ ಒಂದು ಕೃತಹಾನಿ ಅಂತ ಇನ್ನೊಂದು ಅಕೃತ ಅಭ್ಯಾಗಮ ದೋಷ ಕೃತಹಾನಿ ದೋಷ ಅಂದರೆ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಸಿಗದೇ ಇರೋದಕ್ಕೆ ಕೃತಹಾನಿ ದೋಷ ಅಕೃತ ಅಭ್ಯಾಗಮ ದೋಷ ಅಂದರೆ ಮಾಡದೇ ಇರೋ ಕರ್ಮಕ್ಕೆ ಫಲ ಸಿಗೋದು ಅಂತ ಅರ್ಥ ಯಾವುದೇ ಪ್ರಮೇಯವನ್ನು ಎರಡೂ ದೋಷಗಳು ಬಾರದಂತೆ ನಿರೂಪಣೆಯನ್ನು ಮಾಡಬೇಕು ಇದು ಶಾಸ್ತ್ರದ ಆದೇಶ ಕೃತಹಾನಿ ಅಂದಮೇಲೆ ಮಾಡಿದ ಕರ್ಮಕ್ಕೆ ಫಲ ಸಿಗದೇ ಇರೋದು ಆ ರೀತಿಯಾಗಿ ಯಾವುದೇ ದೋಷಗಳು ಬರದೇ ಹೇಳಬೇಕು ಜೀವಾತ್ಮರ ಬಗ್ಗೆ ಯಾವುದೇ ಒಂದು ಪ್ರಮೇಯವನ್ನು ಹೇಳಬೇಕಾದ್ರೂ ಕೂಡ ಎರಡು ದೋಷಗಳು ಬರದೇ ಇದ್ದಂಗೆ ಅವನು ವ್ಯವಸ್ಥಿತವಾಗಿ ಅದನ್ನ ಪರಿಹಾರ ಮಾಡಬೇಕು ಇಲ್ಲಿ ನಿತ್ಯ ಸಂಸಾರಿಗಳಿಗೆ ಲಿಂಗದೇಹ ಭಂಗ ಇಲ್ಲ ಅನ್ನೋ ಪ್ರಮೇಯವನ್ನು ಹೇಳಬೇಕು ಅಂತ ಹೊರಟ್ರೆ ಕೃತಹಾನಿಯನ್ನು ದೋಷ ಬರುತ್ತೆ ಆ ಜೀವರು ಮಾಡಿರ್ತಕ್ಕಂಥ ಮಿಶ್ರಕರ್ಮಗಳಿಗೆ ಅವರ ಮಿಶ್ರ ಸ್ವರೂಪ ರೂಪವಾಗಿರ್ತಕ್ಕಂಥ ಅಭಿವ್ಯಕ್ತಿಯನ್ನು ಫಲವಾಗಿ ಹೇಳದೇ ಇದ್ದರೆ ಬೇರೆ ವೈಶೇಷಿಕ ಸುಖ ದುಃಖಗಳು ಫಲ ಆಗದೇ ಇರೋದರಿಂದ ವಿಷಯ ಸುಖಗಳು ಫಲ ಆಗದೇ ಇರೋದ್ರಿಂದ ಯಾವ ಫಲವೂ ಇಲ್ಲವೇನೋ ಅನ್ನೋ ರೀತಿಯಾಗಿ ಆಗತ್ತೆ ಅದರಿಂದ ಅದು ದೋಷ ಅಂತ ಅನಿಸ್ಕೊಳ್ಳುತ್ತೆ ಸರಿಯಾಗಿ ವಿವರಣೆ ಸಿಗಲ್ಲ ಪರಮಾತ್ಮನಲ್ಲಿ ಭಕ್ತಿ ಮಾಡಿದರೆ ಸುಖ ಸಿಗತ್ತೆ ದ್ವೇಷ ಮಾಡಿದರೆ ದುಃಖ ಸಿಗತ್ತೆ ಭಕ್ತಿ ದ್ವೇಷಗಳಿಗೆ ಫಲ ಉಂಟೆಂಬ ವೇದದ ಉಕ್ತಿ ಮಧ್ಯಮ ಜೀವರಲ್ಲಿ ವ್ಯರ್ಥ ಆದರೆ ಶ್ರುತಿಯ ಅರ್ಥ ಕೆಡುತ್ತದೆ ಆದ್ದರಿಂದ ನಿತ್ಯ ಶ್ರುತಿಯೇ ಕೆಡಿಸದಿರು ವೆ ಶ್ರುತಿಗಳು ಅಥವಾ ವೇದಗಳು ಯಾವಾಗಲೂ ನಿತ್ಯ ಅದರ ಅರ್ಥವನ್ನು ಹೇಗೆ ಹೇಳಿಕ್ಕೆ ಹೋಗಿ ವ್ಯತ್ಯಾಸವನ್ನು ಮಾಡಬೇಡ ಭಕ್ತಿ ಮತ್ತು ದ್ವೇಷಗಳಿಗೆ ಸುಖ ದುಃಖ ಅನ್ನೋ ಫಲ ಅನ್ನೋದು ಇದ್ದೇ ಇದೆ ಇದು ವೇದದ ವಚನ ಆದ್ದರಿಂದ ಪ್ರಬಲವಾಗಿರ್ತಕ್ಕಂಥ ಪ್ರಮಾಣ ಅಂದರೆ ವೇದಗಳು ಆ ನಿತ್ಯವಾಗಿರ್ತಕ್ಕಂಥ ವೇದ ಅಥವಾ ಶ್ರುತಿಯನ್ನು ಅಪ್ರಮಾಣ ಅಂತ ಯಾವತ್ತೂ ಹೇಳಲಿಕ್ಕೆ ಹೋಗಬಾರ್ದು ಅಂದರೆ ಭಕ್ತಿಯ ಪರಿಪಕ್ವತೆಯಿಂದ ಸ್ವರೂಪ ಸುಖದ ದ್ವೇಷದ ಪರಿಪಕ್ವತೆಯಿಂದ ಸ್ವರೂಪದ ದುಃಖದ ಅಭಿವ್ಯಕ್ತಿ ಅನ್ನೋದಾಗತ್ತೆ ನಿತ್ಯ ಸಂಸಾರಿಗಳಿಗೆ ಭಕ್ತಿಯು ದ್ವೇಷವು ಎರಡು ಮಿಶ್ರವಾಗೇ ಇರೋದು ಆದ್ದರಿಂದ ಸ್ವರೂಪ ಸುಖದ ಜೊತೆಗೆ ಸ್ವರೂಪ ದುಃಖವೂ ಕೂಡ ಅಭಿವ್ಯಕ್ತಿ ಆಗತ್ತೆ ಈ ಅಭಿವ್ಯಕ್ತಿಯನ್ನು ಅಂದರೆ ಸುಖ ದುಃಖ ರೂಪವಾದ ಮಿಶ್ರಣದ ಅಭಿವ್ಯಕ್ತಿಯನ್ನು ಒಪ್ಪದೇ ಇದ್ದರೆ ಆ ವಚನಕ್ಕೆ ಸುಳ್ಳು ವೇದವೇ ಸುಳ್ಳು ಅಂತ ಹೇಳಿದಂಗೆ ವೇದಗಳು ಅಪೌರುಷಯ ಮತ್ತು ನಿತ್ಯ ಆದ್ದರಿಂದ ಅಪ್ರಾಮಾಣ್ಯ ಅಲ್ಲ ಅದು ಪ್ರಾಮಾಣ್ಯವೇ ಆಗಿದೆ ಅಂತ ಈ ರೀತಿಯಾಗಿ ತಿಳ್ಕೋಬೇಕು ಆದ್ದರಿಂದ ತ್ರಿವಿಧ ಜೀವರಿಗೂ ಲಿಂಗದೇಹ ಅನ್ನೋದು ಭಂಗ ಆಗೋದು ಇದ್ದೇ ಇದೆ ಸಾಧನೆ ಪೂರ್ತಿಯಾದಾಗ ಕೊನೆಯಲ್ಲಿ ಲಿಂಗದೇಹ ಭಂಗ ಆಗೋದು ಅನ್ನೋದು ಎಲ್ಲರಿಗೂ ಕೂಡ ಸಮ್ಮತವಾಗಿದ್ದು ಇದನ್ನು ತಿಳಿದೇ ಇರತಕ್ಕಂಥ ಅಜ್ಞಾನಿಗಳು ಇದನ್ನು ವಾದ ಮಾಡ್ತಾರೆ ಹಾಗಾದ್ರೆ ಹೇಗೆ ಭಂಗ ಆಗತ್ತೆ ಅಂದರೆ ಉತ್ತಮ ಜೀವರಲ್ಲಿ ತತ್ವಜ್ಞಾನ ಅನ್ನೋ ಶಕ್ತಿಯಿಂದ ನಿಶ್ಚಯ ಜ್ಞಾನ ಅಥವಾ ಯಥಾರ್ಥ ಜ್ಞಾನದಿಂದ ಮಿಶ್ರ ಜೀವರಲ್ಲಿ ಮಿಶ್ರ ಜ್ಞಾನದಿಂದ ಅಧಮ ಜೀವರಲ್ಲಿ ಮಿಥ್ಯಾಜ್ಞಾನ ಅಥವಾ ಯಥಾರ್ಥ ಜ್ಞಾನದಿಂದ ಲಿಂಗದೇಹ ಅನ್ನೋದು ಭಂಗ ಆಗತ್ತೆ ಆಮೇಲೆ ತ್ರಿವಿಧ ರೀತಿಯಾಗಿರ್ತಕ್ಕಂಥ ಭೋಗಗಳ ಪ್ರಾಪ್ತಿಯಾಗತ್ತೆ ವಿರ್ಜಾ ನದಿ ಸ್ನಾನ ಅನ್ನೋ ಪುಣ್ಯ ನದಿಯಿಂದ ಕೆಲವರಿಗೆ ಹರಿದು ಪೋಪುದು ಲಿಂಗದೇಹ ಉತ್ತಮ ಜೀವರಿಗೆ ವಿರ್ಜಾ ನದಿಯನ್ನು ಪುಣ್ಯ ನದಿಯಲ್ಲಿ ಲಿಂಗದೇಹ ಅನ್ನೋದು ಹಾವಿನ ಪೊರೆಯಂತೆ ಅದು ಜ್ಞಾನ ಬಂದಾಗ ಕಳಚಿ ಹೋಗುತ್ತೆ ಅದು ಹಾಗೆ ಉಳ್ಕೊಳ್ಳೋದಿಲ್ಲ ಜ್ಞಾನ ಬಂದಾಗ ಅದು ಬಿಡುಗಡೆ ಆಗಬೇಕು ಆ ಭಗವಂತನ ಕಾರಣ್ಯದಿಂದ ಅದು ಬಿಡುಗಡೆ ಆಗುತ್ತೆ ಜ್ಞಾನಕ್ಕೆ ಹಿರಿತನ ಕೊಡಬೇಕೆಂದು ತತ್ವಜ್ಞಾನವೇ ಶ್ರೇಷ್ಠ ಅಂಥೇಳಿ ಭಗವಂತ ವಿರ್ಜಾ ನದಿಯಲ್ಲಿ ಸ್ನಾನವನ್ನು ಮಾಡಿಸ್ತಾನೆ ಅದಾದಮೇಲೆ ಭುಕ್ತರನ್ನಾಗಿ ಮಾಡಿ ತನ್ನ ಲೋಕದಲ್ಲಿ ಇಟ್ಕೋತಾನೆ ಭಗವಂತ ಅದೇ ಹೀನರಿಗೆ ಮೈಲಿಗೆ ವಸ್ತ್ರ ಸಾಕು ಅಂತ ಜ್ಞಾನಹೀನರಾಗಿರ್ತಕ್ಕಂಥ ಮಧ್ಯಮಾರಿಗೆ ಮತ್ತು ಅಧಮಾರಿಗೆ ಮಲಿನ ವಸ್ತ್ರದಂತಿರ್ತಕ್ಕಂಥ ಈ ಲಿಂಗ ಸಾಕು ಅವರಿಗೆ ಬೇರೆ ಪ್ರತ್ಯೇಕವಾಗಿ ಸ್ನಾನ ಬೇಕು ಅಂತ ಇಲ್ಲ ಜ್ಞಾನಿಗಳಾಗಿರ್ತಕ್ಕಂಥ ಉತ್ತಮರಿಗೆ ಕೇವಲ ಮನಿನ ವಸ್ತ್ರದಂತೆ ಇರುವ ಲಿಂಗದೇಹ ಅಷ್ಟೇ ಹೋದ್ರೆ ಸಾಲ್ದು ಶುದ್ಧ ಸ್ಥಾನವೂ ಬೇಕು ಈ ಕಾರಣಕ್ಕಾಗಿ ಅವರಿಗೆ ಲಿಂಗದೇಹ ಭಿರಿಜಾನದಿ ಸ್ಥಾನ ಲಿಂಗದೇಹ ಅನ್ನೋದು ಭಂಗ ಆದ್ದರಿಂದ ಉತ್ತಮ ಜೀವರಿಗೆ ವಿರುಜಾನದಿ ಸ್ಥಾನದಿಂದ ಲಿಂಗದೇಹ ಭಂಗ ಮಧ್ಯಮ ಜೀವರಿಗೆ ವಾಯುದೇವರ ಹೂಂಕಾರದಿಂದ ಲಿಂಗದೇಹ ಭಂಗ ಅಧಮ ಜೀವರಿಗೆ ವಾಯುದೇವರ ಗದಾಪ್ರಹಾರದಿಂದ ಲಿಂಗದೇಹ ಭಂಗ ಹೀಗೆ ತ್ರಿವಿಧ ಜೀವರಾಶಿಗಳಿಗೂ ಕೂಡ ಲಿಂಗದೇಹ ಅನ್ನೋದು ಭಂಗ ಆಗಿಯೇ ಆಗತ್ತೆ ಆದ್ದರಿಂದ ಸಾತ್ವಿಕರು ಶಾಶ್ವತ ಸುಖವನ್ನು ಅನುಭವಿಸ್ತಾರೆ ತಾಮಸರು ಶಾಶ್ವತವಾದ ದುಃಖವನ್ನು ಅನುಭವಿಸ್ತಾರೆ ಅಂದಂಥ ಮಸಿನಲ್ಲಿ ಅಂತ ಈ ವಿಚಾರವನ್ನೆಲ್ಲಿ ತಿಳಿಸ್ತಾರೆ ಬ್ರಹ್ಮದೇವರ ಜೊತೆಗೆ ಆ ಎಲ್ಲ ಸಾಧಕರು ಮುಕ್ತಿಯನ್ನು ಪಡೆಯಲಿಕ್ಕೆ ಬಿರುಜಾನದಿ ಸ್ನಾನಕ್ಕೆ ಹೋಗ್ತಾರೋ ಅದೇ ರೀತಿಯಾಗಿ ಕಲಿಯ ಜೊತೆಗೆ ತಮೋಯೋಗ್ಯರೆಲ್ಲರೂ ಕೂಡ ತಮ್ಮ ತಮ್ಮ ಅಧೋಗತಿಯನ್ನು ಅದ ತಮಸ್ಸನ್ನು ಹೊಂದಿ ಅಲ್ಲಿ ದುಃಖವನ್ನು ಅವರವರ ಯೋಗ್ಯತ ಅನುಸಾರ